ನನ್ನ ಆತ್ಮ ಗುರುಗಳು ಎನ್ನರ್ಸಿಂಹಮೂರ್ತಿಗಳು ನನ್ನ ಆತ್ಮ ಗುರುಗಳನ್ನು ಕುರಿತು ಒಂದೆರಡು ಮಾತು ಬರೆಯುವುದು ಇಲ್ಲಿ ನನ್ನ ಉದ್ದೇಶ ಆತ್ಮಗುರು ಎಂದರೆ ಅನೇಕ ಅರ್ಥಗಳಾಗಬಹುದು ನಾನು ಅರಿಸಿಕೊಂಡ ಗುರು ಆತ್ಮ ನನಗೆ ಹೇಳಿದ ಗುರು ಮುಖ್ಯಗುರು ಮೊದಲಾಗಿ ನನ್ನ ಮನಸ್ಸಿನಲ್ಲಿರುವ ಅರ್ಥ ಇಷ್ಟಗುರು ಎಂದು ಈ ಗುರು ದೊರೆತದ್ದು ನಾನು ಹುಡುಕಾಡಿದ್ದರಿಂದ ಅಲ್ಲ ನಾನು ಅವರ ಯೋಗ್ಯತೆಗೆ ಬೆಲೆ ಕಟ್ಟಿ ಅವರಲ್ಲ ಹೇಗೋ ಕಾಲಕರ್ಮ ಸಂಯೋಗದಿಂದ ಅವರಿಗೂ ನನಗೂ ಪರಿಚಯವಾಯಿತು ನಾನು ಅವರ ಪ್ರಭಾವಕ್ಕೊಳಗಾಗಿ ಇಂಥ ಒಳ್ಳೆಯವರನ್ನು ನಾನು ಗುರುಗಳೆಂದು ಕಾಣಬೇಕಾದು ಎಂದುಕೊಂಡೆ ಇದನ್ನು ನಾನು ಅವರಿಗೆ ಹೇಳಿದ್ದರೆ ಅವರು ಸರ್ವತಾ ಒಪ್ಪುತ್ತಿರಲಿಲ್ಲ ನಾನು ಅವರನ್ನು ಗುರುವೆಂದು ಭಾವಿಸಿದ್ದನೇ ಭಾವಿಸಿದ್ದನೇ ಹೊರತು ಅವರು ನನ್ನನ್ನು ಶಿಷ್ಯನ್ ಎಂದು ಎಣಿಸಿದವರಲ್ಲ ಅವರ ಹೆಸರು ಎನ್ ನರಸಿಂಹೂರ್ತಿ ಸಾವಿರದ ಸುಮಾರಿನಲ್ಲಿ ನಾನು ಚಾಮರಾಜಪೇಟೆಯಲ್ಲಿ ವಾಸವಾಗಿದೆ ನನ್ನ ಮಾವಂದಿರೆಯಲ್ಲಿ ಆ ಮನೆ ಇದ್ದದ್ದು ಮೂರನೆಯ ಅಡ್ಡ ರಸ್ತೆಯಲ್ಲಿ ಎರಡನೆಯ ಮುಖ್ಯ ರಸ್ತೆ ಮತ್ತು ಮೂರನೆಯ ಮುಖ್ಯ ರಸ್ತೆಗಳ ನಡುವೆ ಆ ಮನೆ ಸಂಗೀತಕ್ಕೂ ಹರಿಕತೆಗೂ ಹೆಸರು ಪಡೆದಿತ್ತು ಆ ಕಾಲದಲ್ಲಿ ನರಸಿಂಹರ್ತಿಯವರು ಚಾಮರಾಜಪೇಟೆಯ ನಾಲ್ಕನೆಯ ಮುಖ್ಯ ರಸ್ತೆಯಲ್ಲಿ ವಾಸವಾಗಿದ್ದರು ಅವರಿಗೆ ಸೆಕ್ರೆಟೇರಿಯೇಟ್ನಲ್ಲಿ ಉದ್ಯೋಗವಿತ್ತು ಅವರ ಪ್ರತಿದಿನದ ಪ್ರಯಾಣಕ್ಕಾಗಿ ಅವರ ತಂದೆಯವರು ಒಂದು ರಬ್ಬರ್ ಟೈರ್ ಜಟಕಾ ಗಾಡಿಯನ್ನಿಟ್ಟಿದ್ದರು ಗಾಡಿಯೋ ಕುದುರೆಯೋ ನೋಟಕ್ಕೆ ಜರ್ಬಾಗಿದ್ದವು ಒಂದು ದಿನ ಸುಮಾರು ಹತ್ತು ಗಂಟೆಗೆ ನರಸಿಂಹಮೂರ್ತಿಗಳು ಆ ಗಾಡಿಯಲ್ಲಿ ಮಾಮೂಲಿನಂತೆ ಹೊರಟು ಗಾಡಿಯಲ್ಲಿ ರುಮಾಲು ರುಮಾಲೂ ಹೋಯಿತು. ಆ ಕಾಲದಲ್ಲಿ ಸರ್ಕಾರಿ ನೌಕರರು ತಲೆಗೆ ರುಮಾಲಿಲ್ಲದೆ ಕಚೇರಿಗೆ ಹೋಗುತ್ತಿರಲಿಲ್ಲ ಮೂರ್ತಿಗಳು ಏನು ಮಾಡಬೇಕು ಅವರಿಗೆ ರುಮಾಲ ಸುತ್ತಲೂ ಬಾರದು ಆದರೆ ನನ್ನ ಮಾವನವರ ಮನೆಯ ಪರಿಚಯವಿತ್ತು ಅದು ಸಂಗೀತದ ಮನೆಯಾದ್ದರಿಂದ ಅಲ್ಲಿ ರುಮಾಲನ್ನು ಬಲ್ಲ ಖುಷ್ಬಾಸ್ ಜನ ಯಾವಾಗಲೂ ಯಾರಾದರೂ ಇರುತ್ತಾರೆಂದು ಮೂರ್ತಿಗಳಿಗೆ ಹೊರತು ನಮ್ಮ ಮನೆಯ ಮುಂದೆ ಗಾಡಿ ನಿಲ್ಲಿಸಿ ಇಳಿದು ಎರಡು ಕೈಗಳನ್ನು ಚಾಚಿ ಅಂಗಲಾಚಿಕೊಂಡು ದಯವಿಟ್ಟು ಯಾರಾದರೂ ರುಮಾಲ ಸುತ್ತಿಕೊಟ್ಟಾರೆ ಎನ್ನುತ್ತಾ ಬಂದರು ರುಮಾಲು ರಸಿಕರು ಅಲ್ಲಿದ್ದರು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 ಇಷ್ಟು ಗಣ್ಯ ಗಣ್ಯತೆ ಪಡೆದಿದ್ದರೂ ರುಮಾರ ಸುತ್ತಿಕೊಳ್ಳುವುದಕ್ಕೆ ಬರದೆ ಹೋಯಿತಲ್ಲ ಎಂದು ಮಾತನಾಡಿಕೊಂಡು ನಗುತ್ತಿದ್ದರು ಆ ವೇಳೆಗೆ ನರಸಿಂಹೂರ್ತಿಗಳಿಗೂ ನನಗೂ ಪರಿಚಯವಾಗಿರಲಿಲ್ಲ ಆಗ ನಾನು ಅವರನ್ನು ದೂರದಿಂದ ಕಂಡಿದ್ದೆಷ್ಟೋ ಅಷ್ಟೇ ನರಸಿಂಹೂರ್ತಿಗಳ ತಂದೆ ನಂಜನಗೂಡಿನ ಸುಬ್ಬರಾಯರು ಅವರು ಶ್ರೀರಂಗಪಟ್ಟಣದಲ್ಲಿ ವಕೀಲರಾಗಿ ಹೆಸರುವಾಸಿಯಾಗಿದ್ದರು ಮೂರ್ತಿಗಳ ತಮ್ಮಂದಿರು ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿದ್ದು ಪ್ರಸಿದ್ಧಿ ಎನ್ ಸುಬ್ಬರಾಯರು ಅವರ ತಂಗಿ ಶ್ರೀಮತಿ ಕಾಮೇರಮನವರು ಧರ್ಮಿಷ್ಠರು ಸಾಹುಕಾರರು ಆದ ಬೆಣ್ಣೆ ಗೋವಿಂದಪ್ಪನವರ ಮಕ್ಕಳು ಬೆಣ್ಣೆ ಸುಬ್ಬರಾಯರ ಭಾರ್ಯ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 ನಾನು ಆಗ ಯಾಕರೆ ಮಾಡಿದ್ದೇನೆ ಹಾಗೆಂದರೆ ಯಾಕೆರೆಗೆ ಒಂದು ಪ್ಯಾರಿಸ್ ಪತ್ರಿಕೆಯ ಬಾತ್ಮೀದಾರ ಕೆಲಸ ದೊರೆಯಿತು ಆತ ಅದನ್ನು ನಂಬಿ ಮದುವೆ ಮಾಡಿಕೊಂಡ ಆಮೇಲೆ ಒಂದೆರಡು ತಿಂಗಳಿಗೆ ಪತ್ರಿಕೆ ನಿಂತು ಹೋಯ್ತು ಉದ್ಯೋಗಕ್ಕಾಗಿ ಪರದಾಡಿದ ನಾನು ಸೂರ್ಯೋದಯ ಪತ್ರಿಕೆಯನ್ನು ನಂಬಿಕೊಂಡು ಸಂಸಾರ ಹೂಡಿದೆ ಪತ್ರಿಕೆ ನಿಂತು ಹೋಯ್ತು ಈಗ ನಾನು ಉದ್ಯೋಗಕ್ಕಾಗಿ ಪರದಾಡುತ್ತಿದ್ದೇನೆ ಇದನ್ನು ಕೇಳಿ ಮೂರ್ತಿಗಳು ನಕ್ಕು ನಕ್ಕ ನಗುವನ್ನು ಈಗಲೂ ಮರೆಯಲಾರೆ ಅವರು ಆ ಪ್ರಸಂಗವನ್ನು ಪದೇ ಪದೇ ನೆನೆಸಿಕೊಂಡು ಸ್ನೇಹಿತರುಗಳಿಗೆ ಹೇಳಿ ನಗುತ್ತಿದ್ದರು ಮಿತ್ರಗೋಷ್ಠಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಾನು ಕರ್ನಾಟಕ ಎಂಬ ಇಂಗ್ಲಿಷ್ ಅರ್ಧವಾರ ಪತ್ರಿಕೆಯನ್ನು ಪ್ರಾರಂಭಿಸಿದಾಗ ದೊರೆತ ನರಸಿಂಹಮೂರ್ತಿಗಳ ಪ್ರೋತ್ಸಾಹ ಅಶಿಷ್ಟಲ್ಲ ತಮ್ಮ ಸ್ನೇಹಿತರಿಗರಿಗೆಲ್ಲ ನನ್ನನ್ನು ಪರಿಚಯ ಮಾಡಿಸಿ ಸಂಭ್ರಮಪಟ್ಟರು ಅವರಿಗೆ ಇದ್ದ ಮಿತ್ರ ಗೋಷ್ಠಿ ವಿಸ್ತಾರವಾದದ್ದು ಆ ಮಿತ್ರರಲ್ಲಿ ಮುಖ್ಯರಾದವರು ಅಡ್ವೊಕೇಟ್ ಎಂಜಿ ವರದಾಚಾರ್ಯರು ಅಡ್ವೊಕೇಟ್ ಸೂರ್ಯಪ್ರಕಾಶಂ ತಿರುವೆಂಗಡ ಮೊದಲಿಯಾರ್ ಸಿಎಸ್ಅನಂತ ಪದ್ಮನಾಭಯ್ಯರ್ ಕೆ ಭೀಮರಾವ್ ಡಾಕ್ಟರ್ ಕುಣ್ಣಿಕಣ್ಣನ್ ಇವರು ಇವರಿಗೆಲ್ಲ ಮೂರ್ತಿಗಳವರಲ್ಲಿ ತುಂಬಾ ಗೌರವ ಮತ್ತು ಪ್ರೀತಿ ಬರವಣಿಗೆ ಮೂರ್ತಿಗಳು ಈ ವೇಳೆಗೆ ಹಿಂದೆಯೇ ಒಂದೆರಡು ಪ್ರೌಢ ಲೇಖನಗಳನ್ನು ಬರೆದಿದ್ದರು ನನಗೆ ಜ್ಞಾಪಕವಿರುವ ಒಂದು ಲೇಖನ ಥಿಯೂರಿ ಆಫ್ ಸವೆನಿಟಿ ರಾಜ್ಯ ಸ್ವಾಮಿತ್ವದ ತತ್ವ ಇದು ಇಂಗ್ಲಿಷ್ ಭಾಷೆಯ ಪ್ರಬಂಧ ಅದರಲ್ಲಿ ಆಸ್ತಿನ್ ಮಿಲ್ ಹಾಫ್ಸ್ ಲಾಕ್ ಬ್ಲಂಟ್ಲಿ ಮೊದಲಾದ ಪಾಶ್ಚಾತ್ಯ ತತ್ವ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ಕುರಿತ ವಾದ ಪ್ರತಿವಾದಗಳನ್ನು ವಿಮರ್ಶೆ ಮಾಡಿದ್ದರು ಈ ಪ್ರಬಂಧವು ಆ ಕಾಲದಲ್ಲಿ ಪ್ರಕಟವಾಗುತ್ತಿದ್ದ ಮೈಸೂರು ರೆವ್ಯೂ ಎಂಬ ಪ್ರೌಢವರ್ಗದ ಇಂಗ್ಲಿಷ್ ಮಾಸಪತ್ರಿಕೆಯ ಮೂರು ನಾಲ್ಕು ಸಂಚಿಕೆಗಳಲ್ಲಿ ಪ್ರಕಟವಾಗಿತ್ತು ಆ ಪ್ರಬಂಧದಲ್ಲಿ ಕಾಣಬರುತ್ತಿದ್ದ ಪಾಂಡಿತ್ಯಕ್ಕೂ ವಾದ ವಿಷದತೆಗೂ ಸಮನ್ವಯ ನೀತಿಗೂ ನಾನು ಮನಸ್ಸೋತವನಾದೆ ಈಗ ಅದನ್ನು ಯಾರಾದರೂ ನನಗೆ ಕೊಡುವುದಾದರೆ ಅತ್ಯಂತ ಕೃತಜ್ಞನಾಗಿರುವನು ಮೂರ್ತಿಗಳು ಹೆಚ್ಚಾಗಿ ಬರೆಯುತ್ತಿದ್ದವರಲ್ಲ ಅವರ ಮಾತುಕತೆಯೂ ಹೆಚ್ಚಾಗಿರಲಿಲ್ಲ ಬಹಿರಂಗ ಭಾಷಣ ಅವರಿಗೆ ಸಭಾಕಂಪ ಅವರ ವಿದ್ವತ್ತಿನಿಂದ ಪ್ರಯೋಜನ ಪಡೆಯಬೇಕೆನ್ನುವರು ಸಾವಧಾನವಾಗಿ ಅವರ ಬಳಿ ಕುಳಿತು ಲೋಕಾಭಿರಾಮವಾಗಿ ಪ್ರಶ್ನೆ ಹಾಕಬೇಕು ಅವರಿಂದ ಉತ್ತರ ವಿಷಯಕ್ಕೆ ಸಂಬಂಧಪಟ್ಟ ಅವರು ಉದಾಹರಿಸಿ ಆ ಗ್ರಂಥಗಳನ್ನು ಓದಿ ಓದಿ ನೋಡಿರಿ ಎನ್ನುವರು ಆ ಗ್ರಂಥಗಳ ವಾದ ಪ್ರತಿವಾದಗಳನ್ನು ಸಂಗ್ರಹವಾಗಿ ನಿರೂಪಿಸುವರು ಹೀಗೆ ಪ್ರಸಕ್ತ ಪ್ರಶ್ನೆಯು ನಾನಾಮುಖವಾಗಿ ಪರೀಕ್ಷೆಗೆ ಬರುವುದು ನಿಮ್ಮ ಬಾಯಿಂದಲೇ ಬರಬೇಕು ಹಾಗೆ ಪಕ್ಷ ವಿಪಕ್ಷಗಳನ್ನು ಪ್ರತಿಪಾದನೆ ಮಾಡುವ ನಿಪುಣತೆ ಮೂರ್ತಿಗಳಿಗಿತ್ತು ಅವರ ಈ ಶಕ್ತಿಯಿಂದ ಅಷ್ಟು ಪ್ರಭಾವಿತನಾದವನ್ನು ನಾನು ಎಂದು ತಿಳಿದುಕೊಂಡಿದ್ದೇನೆ ಸರೋವರ ಎಷ್ಟು ದೊಡ್ಡದಾದರೇನು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 ಮಿಲ್ ಇವರ ಗ್ರಂಥಗಳನ್ನು ಓದಿಸಿದರು ಹಾಗೆಯೇ ಆಸ್ಟಿನ್ ಜೇಮ್ಸ್ ಬ್ರೈಸ್ ಇವರ ಗ್ರಂಥಗಳನ್ನು ನನ್ನಿಂದ ಓದಿಸಿದರು ಸಾಹಿತ್ಯ ಮೀಮಾಂಶೆಯಲ್ಲಿಯೂ ತತ್ವಶಾಸ್ತ್ರದಲ್ಲಿಯೂ ಮೂರ್ತಿಗಳಿಗೆ ಈತ ಪರಿಶ್ರಮ ವಿಶಾಲವಾದದ್ದು ಆಳವಾದದ್ದು ಎಂಜಿ ವರದಾಚಾರ್ಯರು ಮೂರ್ತಿಗಳು ನಾನು ಸೇರಿ ದೊಡ್ಡ ದೊಡ್ಡ ಆಂಗ್ಲ ಕವಿಗಳ ಕೃತಿಗಳನ್ನು ವಿಮರ್ಶನೆ ಮಾಡುತ್ತಿದ್ದದ್ದುಂಟು ಕಾರ್ಡಿನಲ್ ನ್ಯೂ ಮನ್ನಿನ ಇಂಗ್ಲಿಷ್ ಶೈಲಿಯ ಸೊಬಗನ್ನು ನನಗೆ ತೋರಿಸಿಕೊಟ್ಟವರು ಮೂರ್ತಿಗಳು ಹಾಗೆಯೇ ಫ್ರೂಡ್ ಹಟ್ಟನ್ ಬೇಜೆಟ್ ಮೊದಲಾದ ಲೇಖಕರಲ್ಲಿ ನನಗೆ ಅಭಿರುಚಿಯನ್ನು ಮಾಡಿದವರು ಮೂರ್ತಿಗಳು ನಾಟಕ ಮಂಡಳಿ ಆ ಕಾಲದಲ್ಲಿ ಅಮೆಚೂರು ನಾಟಕ ಮಂಡಳಿ ಎಂಬ ಒಂದು ಸಂಸ್ಥೆ ಇತ್ತು ಮೂರ್ತಿಗಳು ಆ ಸಂಸ್ಥೆಯ ವಿಷಯದಲ್ಲಿ ಉತ್ಸಾಹವುಳ್ಳವರಾಗಿದ್ದರು ನಾಟಕ ರಂಗದಲ್ಲಿ ಎಂಜಿ ವರದಾಚಾರ್ಯರು ಅಡ್ವೊಕೇಟ್ ಸೂರ್ಯಪ್ರಕಾಶಂ ಅವರು ಬಳ್ಳಾರಿ ರಾಘವಾಚಾರ್ಯರು ಕೆ ಭೀಮರಾಯರು ವಿ ವೆಂಕಟಾಚಾರ್ಯರು ವೇಷಧಾರಣೆ ಮಾಡಿ ಬಂದಾಗ ಮೂರ್ತಿಗಳಿಗೆ ಅತ್ಯಂತ ಸಂಭ್ರಮ ಅವರು ಆಡುತ್ತಿದ್ದ ನಾಟಕಗಳು ಇಂಗ್ಲಿಷ್ ಭಾಷೆವು ಶೇಕ್ಸ್ಪಿಯರ್ಸ್ನವೇ ಅವುಗಳಲ್ಲಿ ಹೆಚ್ಚು ಅಡ್ವೊಕೇಟ್ ಸೂರ್ಯಪ್ರಶ ಅವರು ಗಡ್ಡ ಬೆಳೆಸಿದ್ದರು ಕನ್ನಡ ಹಾಕಿಕೊಂಡ ಮೇಲಂದು ಸಾಮಾನ್ಯರಿಗೆ ಕೊಂಚ ದಿಗಲೇ ಆಗುತ್ತಿತ್ತು ಮೂರ್ತಿಗಳು ಸೂರ್ಯಪ್ರಕಾಶಂ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 ಎನ್ ಎಸ್ ತಿರುಮಲಯಂಗಾರ್ ಎಂಬರು ಒಂದು ಸಲ ಆ ಕೋರ್ಟಿನ ಕಟ್ಟಡದ ರಿಪೇರಿ ಕೆಲಸ ನಡೆಯುತ್ತಿತ್ತು ಆ ಅವಸರದಲ್ಲಿ ಕೆಲಸಗಾರರು ಹಾರಗಳಿಂದ ಗೋಡೆಗಳನ್ನು ನಡೆಯುತ್ತಲು ಇಟಿಗೆ ಗಾರೆ ಸಾಗಿಸುವ ಬರದಲ್ಲಿ ಕುಲಿಯವರೊಡನೆ ಗಟ್ಟಿಯಾಗಿ ಕೂಗಾಡುತ್ತಲೂ ಇದ್ದರು ಇದರಿಂದ ಕೋರ್ಟಿನ ಕೆಲಸಕ್ಕೆ ತುಂಬಾ ಅಡ್ಡಿಯಾಗುತ್ತಿತ್ತು ಜಡ್ ಶಿ ತಿರುಮಲಯಂಗಾರ್ಯರು ಆ ಸದ್ದನ್ನು ನಿಲ್ಲಿಸಬೇಕೆಂದು ಮ್ಯಾನೇಜರ್ ಮೂರ್ತಿಗಳಿಗೆ ಹೇಳಿಕೊಳ್ಳುತ್ತಿದ್ದರು ಮೂರ್ತಿಗಳು ಕೆಲಸಗಾರರನ್ನು ಕರೆದು ಅಯ್ಯ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಎಂದು ಕೈ ಮುಗಿದು ಕೆಲಸಗಾರರು ಇಲ್ಲ ಸ್ವಾಮಿ ಆಗಿ ಹೋಯಿತು ಎಂದು ಹೇಳುತ್ತಾ ಸದ್ದನ್ನು ನಡೆಸುತ್ತಲೇ ಇದ್ದರು ಹೀಗೆ ಅರ್ಧ ಗಂಟೆಯಾದ ಮೇಲೆ ಕೋರ್ಟ್ನಲ್ಲಿ ವಾದಿಸುತ್ತಿದ್ದ ಸೂರ್ಯಪ್ರಕಾಶಂ ಅವರು ಮೂರ್ತಿಗಳ ಆಫೀಸಿಗೆ ಬಂದು ಅವರನ್ನು ಕೇಳಿದರು ಮೂರ್ತಿಗಳು ನೋಡಿ ಸರ್ ಹೇಳುತ್ತಲೇ ಇದ್ದೇನೆ ಅವರು ಕೇಳುವುದೇ ಇಲ್ಲವಲ್ಲ ಎಂದರು ಸೂರ್ಯಪ್ರಕಾಶಂ ಅವರು ನಾನು ಹೇಳುತ್ತೇನೆ ನೋಡಿ ಎನ್ನುತ್ತಾ ಕೆಲಸ ನಡೆಯುತ್ತಿದ್ದ ಕಡೆ ಹೋಗಿ ನಿಂತು ತೆಲಗಿನಲ್ಲಿ ಯೇಮಂಡ್ರಾ ದೊಂಗಾ ಲೌಡಿ ಕೊಡುಕಲ್ಲ ಎಂದು ಹೇಳುತ್ತಾ ಒಂದು ಕಾಲನ್ನು ಓದಿಯುವಂತೆ ಮೇಲೆ ಕೆತ್ತಿದರು ಆ ಕಾಲು ಕೆಳಕ್ಕಿಳಿಯುವಷ್ಟರೊಳಗಾಗಿ ಕೆಲಸಗಾರರು ದೌಡಾಯಿಸಿದರು ನೋಡಿದರೆ ಆ ಮೂರ್ತಿ ಅವರಿಗೆ ಹೇಳಬೇಕಾದದ್ದು ಹೀಗೆ ಈ ಕಥೆಯನ್ನು ಮೂರ್ತಿಗಳು ಸೂರ್ಯಪ್ರಕಾಶ್ ಇಬ್ಬರು ಪದೇ ಪದೇ ಹೇಳಿಕೊಂಡು ನಗುತ್ತಿದ್ದರು ಪ್ರಮೋಷನ್ ನಿರಾಕರಣೆ ಕಂಟೋನ್ಮೆಂಟ್ ಕೋರ್ಟಿನಲ್ಲಿ ರಾಮಯ್ಯ ಪುಂಜ ಎಂಬುವರು ಡಿಸ್ಟಿಕ್ಟ್ ಜಡ್ಜಿ ಆಗಿದ್ದರು ಅವರಿಗೆ ಮೂರ್ತಿಗಳವರಲ್ಲಿ ತುಂಬಾ ಗೌರವ ಮತ್ತು ಪ್ರೀತಿ ಬಳ್ಳಾರಿಯಲ್ಲಿಯೂ ಇತರ ಕಡೆಗಳಲ್ಲಿಯೂ ಮುನ್ಸಿಫ್ ಪದವಿಯೋ ಸಬ್ಜಡ್ಜಿ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 ಫ್ರೆಝರ್ ಸಾಹೇಬರು ಕಂಡುಕೊಂಡು ಮೂರ್ತಿಗಳ ಲಾಪಾಂಡಿತವನ್ನು ಮೆಚ್ಚಿದರು ಹಾಗೆಯೇ ಮೂರ್ತಿಗಳಿಗೆ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಗಳಲ್ಲಿದ್ದ ಪರಿಜ್ಞಾನವನ್ನು ಕಂಡುಕೊಂಡರು ಫ್ರೆಜರ್ ಅವರು ಕೆಲಸದಿಂದ ನಿವೃತ್ತರಾಗಿ ಬೆಂಗಳೂರಿನಿಂದ ಹೊರಡುವ ಸಮಯದಲ್ಲಿ ಮೂರ್ತಿಗಳಿಗೆ ತಮ್ಮ ಮೆಚ್ಚುಗೆಯ ಕೆಲವು ಗ್ರಂಥಗಳನ್ನು ಕೊಟ್ಟರು ಹಾಗೆ ಬಹುಮಾನವಾಗಿ ಬಂದ ಗ್ರಂಥಗಳಲ್ಲಿ ಮಿಲ್ ತತ್ವ ಅಮೂಲ್ಯ ಶಾಸ್ ಅರ್ಥಶಾಸ್ತ್ರ ಗ್ರಂಥವು ಇನ್ನೆರಡು ಅಮೂಲ್ಯ ಗ್ರಂಥಗಳು ಇದ್ದವೆಂದು ನನ್ನ ಜ್ಞಾಪಕ ಈ ಪುಸ್ತಕಗಳಲ್ಲಿ ಕೆಲವು ನಮ್ಮ ಗೋಖಲೆ ಸಂಸ್ಥೆಯ ಗ್ರಂಥ ಭಂಡಾರಕ್ಕಾಗಿ ಬಂದಿವೆ ಸಂಗೀತೋತ್ಸಾಹ ನರಸಿಂಹ ಮೂರ್ತಿಗಳಿಗೂ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 ತಾಯಪ್ಪನವರು ಹಾಡುತ್ತಾರೆ ಸ್ವಾಮಿ ನಾವು ಬರಬಹುದೋ ಅಗತ್ಯವಾಗಿ ದಯಮಾಡಿಸಿ ಸ್ವಾಮಿ ಬಹಳ ಸಂತೋಷ ಆ ಹೊತ್ತಿಗೆ ಸರಿಯಾಗಿ ನನಗೆ ಬರು ಚಾಮರಾಜಪೇಟೆಯ ಕಡೆಯವರು ಅಲ್ಲಿಗೆ ಬಂದರು ಮೂರ್ತಿಗಳು ಅವರಿಗೆ ಹೇಳಿದರು ನಮ್ಮ ಮನೆಗೂ ಇವರ ಮನೆಗೂ ತಿಳಿಸಿಬಿಡಿ ಎದುರು ಮನೆಗಳು ನಾವು ಬರುವುದು ಹೊತ್ತಾಗುತ್ತದೆ ಎಂದು ನಮ್ಮ ಬಸಿಕೊಳ್ಳುಗಳನ್ನು ಅಪ್ಪಣ್ಣನವರ ಹೋಟೆಲಿನಲ್ಲಿ ಬಿಟ್ಟು ಕೊಂಚ ಹೊತ್ತು ಅಲ್ಲಿ ಇಲ್ಲಿ ಸುತ್ತಾಡಿ ಎಂಟು ಗಂಟೆ ವೇಳೆಗೆ ಮದುವೆ ಮನೆಗೆ ಹೋಗಿ ಕುಳಿತೆವು ಜನ ಇನ್ನೂ ಬರುತ್ತಲೇ ಇದ್ದರು ಎಷ್ಟು ಹೊತ್ತಿಗೆ ಆರಂಭ ಎಂದು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 ಅಂತ ಅನುಭವ ಹತ್ತು ನಿಮಿಷಗಳದ್ದಾದರೂ ಅದು ಯಾವ ಜೀವವು ಬಾಳತಕ್ಕದ್ದು ನಾವು ಪ್ರಪಂಚದ ಅನುಭವಗಳನ್ನು ಕ್ಷಣಗಳಂದು ಬೆಲೆಯಿಲ್ಲದವೆಂಬಂತೆ ಮಾತನಾಡುವುದುಂಟು ಆದರೆ ಆ ಹತ್ತು ನಿಮಿಷದ ಗೌಳಿ ಪಂಥೂರಾಗದ ಆತನಾದವು ಅದನ್ನು ಕೇಳಿದವರ ಪಾಲಿಗೆ ನೂರು ವರ್ಷ ಬದುಕಿರುತ್ತದೆ ಆ ತ್ಯಾಗರಾಜರು ಬೇಡುತ್ತಾರೆ ಸ್ವಾಮಿ ಮಾನಮತ್ಸರ ಮೊದಲಾದ ತೆರೆ ಕವಿದು ಸತ್ಯ ಕಾಣದಂತಾಗುತ್ತದೆ ನನಗೆ ನೀನು ಆ ತೆರೆಯನ್ನು ಎತ್ತಬಾರದೆ ಎಂದು ಮರೆಯಡುತ್ತಾರೆ ಇಂಥದ್ದು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 ಮಕ್ಕಳಲ್ಲವೇನಪ್ಪ ಆಗ ಮೂರ್ತಿಗಳಿಗೆ ಜ್ಞಾಪಕ ಬಂತು ಆ ದೊಡ್ಡ ಮನುಷ್ಯರು ಶ್ರೀರಂಗಪಟ್ಟಣದಲ್ಲಿ ಅಮಲದಾರರಾಗಿದ್ದ ಸೀತಾರಾಮಯ್ಯನವರೆಂಬುದು ಅವರಿಬ್ಬರು ಹಿಂದಿನ ಜ್ಞಾಪಕಗಳನ್ನು ಹೇಳಿಕೊಂಡರು ನಾವಿಬ್ಬರು ನಡುಮನೆಯಲ್ಲಿ ಕುಳಿತವು ಅಲ್ಲಿ ಹಾಡುತ್ತಿದ್ದವರು ಸಿದ್ದಾರಾಮಯ್ಯನವರ ಮಗ ಗಂಗಾಧರಯ್ಯನವರು ಇವರ ಒಬ್ಬ ಸೋದರರು ಪಿಟೀಲು ನುಡಿಸುತ್ತಿದ್ದರು ತಿನ್ನೊಬ್ಬ ಸೋದರರು ಮೃದಂಗ ನಡೆಸುತ್ತಿದ್ದರು ಇಬ್ಬರು ಬಂಧುಗಳು ಅಲ್ಲಿ ಕುಳಿತಿದ್ದರು ಅವರು ಸಂಕೇತಿಗಳು ಸೀತಾರಾಮಯ್ಯನವರಿಗೆ ತುಂಬಾ ಸಂಗೀತದ ತಯಾಲಿ ಅವರು ಭಜನೆಯೆಂದು ಹೆಸರಿಟ್ಟು ವಾರವಾರವೂ ಸಂಗೀತ ಕಚೇರಿ ನಡೆಸುತ್ತಿದ್ದರು ಆ ದಿನ ಚೆನ್ನಾಗಿ ಹಾಡಿದರು ಆಮೇಲೆ ಕೆಲವು ಕಾಲ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 ಪಂಚೆ ಹಾಕಿಕೊಂಡು ನಗುತ್ತಿದ್ದರು ಆಗ ಪ್ರಜಿ ಹೇಳಿದರು ನಾನು ಹಾಡುತ್ತೇನೆ ನೀನು ಕೇಳು ಹೀಗೆಂದು ಅವರು ರೀತಿ ಗೌಡ ಆ ರಾಗ ಪ್ರಾರಂಭಿಸಿದರು ನಾನು ಬುದ್ಧಿ ಕೆಟ್ಟು ಬೇಸಿದೆ ಅವರು ನೋಡಿದೀಯಾ ನೀನು ಡಾಜ್ ಮಾಡುವುದು ನಾನು ಮೂರ್ತಿಯ ಕಡೆ ತಿರುಗಿ ಕೇಳಿದೆ ಇವರು ಯಾರೋ ಗೊತ್ತಾಗಲಿಲ್ಲವಲ್ಲ ಮೂರ್ತಿ ಕೊಂಚನಕ್ಕೂ ಇವರು ಎನ್ ವಿ ಅಡಿಟರ್ ಜನರಲ್ ಆಫ್ ಇಂಡಿಯಾ ನನಗೆ ತಬ್ಬೀಬಾಯಿತು ಆ ಕಾಲದಲ್ಲಿ ಭಾರತೀಯ ಜನಕ್ಕೆ ದೊರೆಯಬಹುದಾಗಿದ್ದ ಬಹು ಮೇಲಿನ ಹುದ್ದೆ ಆಡಿಟರ್ ಜನರಲ್ ಹುದ್ದೆ ಆ ಪದವಿ ಇದ್ದದ್ದು ಒಟ್ಟು ಇಂಡಿಯಾಕ್ಕೆ ಮೂರೇ ಸ್ಥಳ ಆ ಮೂರರಲ್ಲಿ ಅಧಿಕಾರಿಗಳು ಎನ್ವಿ ರಾಘವನ್ ಇವರು ಇಂಗ್ಲಿಷ್ ಸಾಹಿತ್ಯ ಸಂಸ್ಕೃತ ತತ್ವ ಜಿಜ್ಞಾಸೆ ಗಣಿತಶಾಸ್ತ್ರಗಳಲ್ಲಿ ಉತ್ತಮೋತ್ತಮ ದರ್ಜೆಗೆ ಸೇರಿದ್ದವರೆಂದು ಲೋಕಪ್ರಸಿದ್ಧಿ ಅವರಿಗೆ ಸಂಗೀತದಲ್ಲಿ ಕಯಾಲಿ ಹುಚ್ಚು ಹುಚ್ಚು ಖಯಾಲಿ ಅವರು ಮೂರ್ತಿಗಳು ಅತ್ಯಂತ ಸ್ನೇಹಿತರು ರಾಘವನ್ ಅವರ ವಿಷಯವನ್ನು ನಾನು ಎಷ್ಟೋ ಸಲ ಶ್ರೀನಿವಾಸ ಶಾಸ್ತ್ರಿಗಳು ವೆಂಕಟರಾಮ ಶಾಸ್ತ್ರಿಗಳು ಮೊದಲಾದ ವಿದ್ವನ್ಮಹನೀಯರಿಂದ ಕೇಳಿದ್ದೆ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 ಮಾನಸ ಗುರುಗುಹ ರೂಪಂ ಭಜರೆ ಮಾಯಾಮಾರುತ ಜನಿ ಹೃತ್ತಾಪಂತ್ಯಜರೆ ಇದು ಕೇಳುವುದಕ್ಕೆ ತುಂಬಾ ಇಷ್ಟ ಪದೇ ಪದೇ ಹೇಳುವರು ಮಾನವ ಜನ್ಮನಿ ಸಂತೃಪ್ತೆ ಸತಿ ಪರಮಾತ್ಮನಿ ನಿರತಿಶಯ ಸುಖಂ ರಜರೆ ಒಂದು ದಿನ ನಮ್ಮ ಸ್ನೇಹಿತರಾದ ಅಡ್ವೊಕೇಟ್ ಡಿ ರಾಘವಾಚಾರ್ಯರ ಮನೆಯಲ್ಲಿ ಸಂಗೀತ ಕಚೇರಿ ಕೋಲಾರದ ನಾಗರತ್ನಸಾನಿಯ ಹಾಡಿಕೆ ಮೂರ್ತಿಗಳು ಎಂಜಿ ವರದಾಚಾರ್ಯರು ಇನ್ನು ನಾಲ್ಕೈದು ಮಂದಿ ಸ್ನೇಹಿತರು ಕುಳಿತಿದ್ದೆವು ನನ್ನ ಗ್ರಹಚಾರದಿಂದ ನಾನು ಆಕೆಯ ಎದುರಿನಲ್ಲಿ ಕೂಡುವಂತಾಯಿತು ಕೋಲಾರದವರಾದ್ದರಿಂದ ಸ್ವಲ್ಪ ಪರಿಚಯವೂ ಇತ್ತು ಆಕೆಯ ಪೀಠಗೆ ರಾಗಲಾಪನೆ ಮೊದಲಾದವೋ ಆದ ಮೇಲೆ ಶಂಕರಾಭರಣದಲ್ಲಿ ಹೇ ಕೃಷ್ಣ ಈ ಪಲ್ಲವಿಯನ್ನು ಅರವಿಸಿದರು ಅಭ್ಯಾಸದಿಂದ ತಾಳ ಹಾಕುತ್ತಿತ್ತೆಂದು ಕಾಣುತ್ತದೆ ಆಕೆಗೆ ಸಂತೋಷ ನಡು ನನ್ನ ಕಡೆ ನೋಡಿ ಕೊಂಚ ನಗುವಳು ನನಗೋ ಎದೆಯಲಿದೆಬವ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 ಆಯತನ ಮೂರ್ತಿಗಳಿಗೆ ಹೆಚ್ಚಿನ ಸಂತೋಷವೆಂದರೆ ಮಿತ್ರಗೋಷ್ಠಿ ಅವರು ಹರಟುವವರಲ್ಲ ಇತರರು ಹರಡುತ್ತಿರಬೇಕು ಅವರು ಕೇಳಿ ನಗಬೇಕು ಮಿತ್ರಗೋಷ್ಠಿ ಸೇರಿದಾಗಲೆಲ್ಲ ತಿಂಡಿಗಳು ಕಾಫಿ ವಿದ್ಯಾರ್ಥಿಗಳಿರಬೇಕು ಅವರು ಯಾವ ಪದಾರ್ಥವನ್ನು ಕೈ ತುಂಬಾ ತೆಗೆದು ಬಾಯಿ ತುಂಬಾ ಇಟ್ಟುಕೊಂಡವರಲ್ಲ ಒಳ್ಳೊಳ್ಳೆ ತಿಂಡಿಗಳ ಹೆಸರುಗಳನ್ನು ಹೇಳಿ ಉತ್ಸಾಹಪಡುವರು ಆದರೆ ಯಾವುದನ್ನು ಒಂದು ಚಿಟಿಕೆಗಿಂತ ಹೆಚ್ಚಾಗಿ ಸೇವಿಸಿದವರಲ್ಲ ಅವರು ಕಂಟೋನ್ಮೆಂಟ್ ಕೋಟಿನಲ್ಲಿದ್ದಾಗ ದೀವಳಿಗೆ ಕಾಲದಲ್ಲಿ ಮಾರ್ವಾಡಿ ಮುಲ್ತಾನಿ ಗಜರಾತಿ ಮುಂತಾದ ಜನ ವಿಧ ವಿಧವಾದ ಅವರಿಗೆ ತಂದುಕೊಡುವವರು ಈ ಆ ತಿಂಡಿಗಳನ್ನೆಲ್ಲ ಪರಮಾಯತನ ನ ನಮ್ಮ ಹೊಟ್ಟೆ ದೊಡ್ಡತನದ ಒಂದು ನಿದರ್ಶನ ಒಂದು ಸಾರಿ ಸಂಜೆ ಈ ಫಲಾಹಾರದ ಸಮಾರಾಧನೆಗಾಗಿ ನಾವು ನಾಲ್ಕೈವರು ಉಂಡಾಡಿಗಳು ಅವರ ಮನೆಯಲ್ಲಿ ಸೇರಿದ್ದೆವು ಜಮಖಂಡದ ಮೇಲೆ ದೊಡ್ಡ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ಹಾಳೆಗಳನ್ನು ಹಾಸಿ ಅದರ ಮೇಲೆ ಲಡ್ಡು ಜಿಲೇಬಿ ಜೀವರ್ ಸೊಹಾನ್ ಪುಪ್ಪಡಿ ಚೂಡ ಕಾಳುಗಳು ಬೋಂಡಾ ಪಕೋಟಗಳು ರಾಶಿ ಮಾಡಿ ಎಲ್ಲವೂ ತಿಂದೆವು ಕುಡಿಯುವುದಕ್ಕೆ ನೀರು ಬೇಕಾಯಿತು ಮೂರ್ತಿಗಳು ಕೇಳಿದರು ಆಚಾರ್ಯ ಕೊಂಚ ನೀರು ತಂದು ಕೊಡುತ್ತೀರಾ ಆಚಾರ್ಯರು ನೀರು ತಂದುಕೊಟ್ಟರು ಅಷ್ಟು ಹೊತ್ತಿಗೆ ನಮ್ಮ ಮುಂದಿದ್ದ ಪೇಪರುಗಳೆಲ್ಲ ಖಾಲಿಯಾಗಿದ್ದವು ಮೂರ್ತಿಗಳು ಆಚಾರ್ಯ ಈ ಕಾಗದ ತೆಗೆದು ಹೊರಗೆ ಹಾಕುತ್ತೀರಾ ಆಚಾರ್ಯರು ಸಂತೋಷದಿಂದ ಆ ಕಾಗದಗಳನ್ನು ತೆಗೆದುಕೊಂಡು ಹೋದರು ಮೂರ್ತಿಗಳಿಗೆ ಪಶ್ಚಾತ್ತಾಪದ ಸಂಕಟ ಪ್ರಾರಂಭವಾಯಿತು ನನ್ನೊಡನೆ ಅಯ್ಯೋ ಹೀಗೆ ಮಾಡಿಬಿಟ್ಟೇನಲ್ಲ ಎಂದರು ಏನು ಮಾಡಿದಿರಿ ಏನೂ ಆಗಲಿಲ್ಲವಲ್ಲ ಆಚಾರ್ಯರನ್ನು ಎಂಜಲು ಕಾಗದ ತೆಗೆದು ಅಂತ ಹೇಳಿದೇನಲ್ಲ ನಾನೇ ತೆಗೆಯಬೇಕಿತ್ತು ಬಿಡಿ ಮೂರ್ತಿ ಏನು ದೊಡ್ಡ ವಿಷಯ ಹಾಗಲ್ಲಪ್ಪ ಆಚಾರು ಮಾಡಬೇಕಾದ ಕೆಲಸವಲ್ಲ ಅದು ನಾನು ಬಾಯಿ ತಪ್ಪಿ ಹಾಗಂತೆ ಆಲೋಚನೆ ಮಾಡಿ ಆಡಿದ ಮಾತಲ್ಲ ಈಗ ನಾನು ಪ್ರಯಾಶ್ಚಿತ ಮಾಡಿಕೊಳ್ಳಬೇಕು ಹೀಗೆ ಹೇಳಿ ಆಚಾರ್ಯರನ್ನು ಕಳೆದು ಕ್ಷಮಾಪಣೆ ಕೇಳಿಕೊಂಡರು ಆಚಾರ್ಯರು ನಗುತ್ತಿದ್ದರು ಏನು ಸ್ವಾಮಿ ಇದು ನಾವು ಎಲ್ಲ ಕಡೆಯೂ ಮೂರ್ತಿಗಳಿಗೆ ಮನಸ್ಸು ನಿಲ್ಲಲಿಲ್ಲ ಮರಳೆ ದಿನ ಆಚಾರು ಬಂದ ಕೂಡಲೇ ಒಂದು ಜಟಕರಿಸಿ ಅದರಲ್ಲಿ ಆಚಾರನ್ನು ಕೊಡಿಸಿ ದರ್ಜೆಯಂಗಡಿಗೆ ಹೋಗಿ ಒಂದು ಕೋಟು ಹೊರಿಸಿಕೊಟ್ಟರು ಆಚಾರ್ಯ ದೊಡ್ಡ ಮನುಷ್ಯರಲ್ಲಿ ಕೆಲಸ ಮಾಡುತ್ತಿರುವನೆಂದು ಹೀಗು ಕಂಡಾಗಲಿಲ್ಲ ಈ ವಿಷಯವನ್ನು ಪ್ರಸ್ತಾಪಿಸುವರು ಜಾನಪದ ಸಂಸ್ಕೃತಿ ಮೂರ್ತಿಗಳಿಗೆ ಜನಸಾಮಾನ್ಯರ ಜೀವನದ ವಿವರಗಳನ್ನು ಕಂಡುಕೊಳ್ಳಬೇಕೆಂದು ತುಂಬಾ ಕುತೂಹಲ ಪೋಕ್ಲೋರ್ ಗ್ರಾಮ್ ಗ್ರಾಮ ಚರಿತ್ರೆ ಗ್ರಾಮ ಸಂಸ್ಕೃತಿ ಇದನ್ನು ನಾವು ಶೋಧನೆ ಮಾಡಿದರೆ ನಮ್ಮ ಜನದ ಸ್ವಭಾವ ಚೆನ್ನಾಗಿ ತಿಳಿದು ಬರುತ್ತದೆ ಅದರ ಕಷ್ಟ ನಿಷ್ಠೂರಗಳ ಸಾಕ್ಷಾತ್ತಾದ ಅರಿವಿಲ್ಲದೆ ಮಾಡುವ ದೇಶೋದ್ದಾರ ಪ್ರಯತ್ನ ಬಿರುಗಾಳಿಯಲ್ಲಿ ಹಿಡಿದ ದೀಪದಂತಾಗುತ್ತದೆ ಎಂದು ಪದೇ ಪದೇ ಹೇಳುವರು ಈ ಜಾನಪದ ಸಾಹಿತ್ಯದ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 ಇನ್ನು ಒಬ್ಬ ಮಿತ್ರರನ್ನು ಆಹ್ವಾನಿಸಿದರು ನಾಟಕ ಪ್ರಾರಂಭವಾಗುವುದು ರಾತ್ರಿ ಎಂಟಕ್ಕೆ ಎಂದು ಹೆಸರು ನಾಟಕ ಬಯಲಿನಲ್ಲಿ ನಾನು ಇಷ್ಟಕ್ಕೆ ಸಿದ್ಧನಾಗಿರಲಿಲ್ಲ ಮೂರ್ತಿಗಳಿಗಾದರೂ ಅಲ್ಲಿಗೆ ಹೋಗಲೇಬೇಕೆಂದು ಕರ್ತವ್ಯ ಶ್ರದ್ಧೆ ನಾನು ಅಲ್ಲಿಗೆ ಬರೆತಕ್ಕವನಲ್ಲವೆಂದು ಹೇಳಿದಾಗ ನನ್ನನ್ನು ಮೂದಲಿಸಿ ಹಾಸ್ಯ ಮಾಡಿ ಆಕ್ಷೇಪಿಸಿ ಒತ್ತಾಯಪಡಿಸಿದರು ಕಡೆಗೆ ನಾನು ಹೋದೆ ಅಲ್ಲಿ ಸೇರಿದ್ದ ಬೀಡೋ ಹತ್ತಾರು ಮಂದಿ ಆ ನಡುವೆ ಒಂದು ಕಲ್ಲು ಮೇಲೆ ನಮ್ಮನ್ನು ಕೂಡಿಸಿದರು ಸುಮಾರು ಹತ್ತು ಗಂಟೆಗೆ ನಾಟಕ ಅದು ಕೊಚ್ಚೆ ತಮಿಳು ಮಾತಿನಲ್ಲಿ ನಾವು ಆ ಜಾಗಕ್ಕೆ ಪ್ರವೇಶ ಮಾಡುವ ಕಡೆ ಒಂದು ರಥದ ಬಂಡಿ ಇತ್ತು ಎರಡು ಗಂಟೆಗೆ ನಮಗೆ ಸಾಕಾಗಿತ್ತು ಹಿಂದಿರುಗೋಣವೆಂದು ಆ ಬಂಡಿಯ ಸಮೀಪಕ್ಕೆ ಬರುವ ವೇಳೆಗೆ ಅದರ ಮೇಲೆ ಶ್ರೀಕೃಷ್ಣ ಕುಳಿತಿದ್ದ ಒಳ್ಳೆ ಕಪ್ಪಿನ ಮೇಲೆ ಕಪ್ಪು ಅದರ ಮೇಲೆ ಮೀಸೆ ಕಪ್ಪು ಕೈಯಲ್ಲಿಗದೆ ಆ ಈ ಕೃಷ್ಣನು ನಮ್ಮನ್ನು ನೋಡಿದ ಕೂಡಲೇ ಎದ್ದು ನಿಂತು ತಮಿಳಿನಲ್ಲಿ ಏನು ಸ್ವಾಮಿ ನನ್ನನ್ನು ನೋಡದೆ ಹೋಗುತ್ತೀರಾ ಇರಲಿ ಎಂದ ಅವನ ಆರ್ಭಟಕ್ಕೆ ಮೂರ್ತಿ ಬೆಚ್ಚಿದರು ಇನ್ನು ಸ್ವಲ್ಪ ಹೊತ್ತು ಇದ್ದು ಬಿಡೋಣ ಎಂದರು ಹಿಂದಿನ ಜಾಗಕ್ಕೆ ಬದ್ದವು ಈ ಅನುಭವವನ್ನು ಮೂರ್ತಿಗಳು ಆಗಾಗಿಸಿಕೊಂಡು ನಗುವರು ಪೆರಿಯಾ ಪುರಾಣಂ ಇನ್ನೊಂದು ಸಾರಿ ಕಂಟೋನ್ಮೆಂಟ್ನಲ್ಲಿ ಯಾರೋ ಮೊದಲಿಯಾರ ಅಥವಾ ಪಿಳೆಯವರ ಮನೆಯಲ್ಲಿ ಆ ರಾತ್ರಿ ಪೆರಿಯಾ ಪುರಾಣ ಅಥವಾ ತಿರುವಾಯುಳಿ ರವಚನ ನಡೆಯುವುದೆಂದು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 ಮಡಿಯ ಅವಾಂತರ ನಮ್ಮನ್ನು ಬಾಧಿಸುತ್ತಿತ್ತು ನನ್ನ ಮಾತನ್ನು ಮೂರ್ತಿಗಳು ಕೇಳಿ ಹಾಗಂದ್ರೇನ್ರಿ ನಮಗೆ ಈ ಜನರ ಸಮಾಚಾರ ತಿಳಿಯಿತಲ್ಲ ಇನ್ನು ಹೇಗೆ ಜನರನ್ನು ತಿಳಿದುಕೊಳ್ಳುವುದು ಚಾಮರಾಜಪೇಟೆಯಲ್ಲಿ ನರಸಿಂಹ ಮೂರ್ತಿಗಳ ಮನೆಯ ಹತ್ತಿರದ ಮನೆಯಲ್ಲಿ ನಾನು ವಾಸವಾಗಿದ್ದೆ ಆಗ ದಿನಾಗಲೂ ಮಿಸುಕಿದರೆ ಅವರ ಮನೆಗೆ ಹೋಗುವುದು ವಾಡಿಕೆಯಾಯಿತು ಹಾಗೆ ಹೋದಾಗ ಅವರ ಅಜ್ಜಿ ಗಿರಿಯಮ್ಮನವರು ಮನೆಯಲ್ಲಿ ಇಲ್ಲದಿದ್ದಾಗ ನಾನು ಸಮಯ ನೋಡಿ ಉಗ್ರಾಣಕ್ಕೂ ಅಡಿಗೆ ಮನೆಗೆ ಹೋಗಿ ಅಲ್ಲಿ ಪಾತ್ರೆಗಳಲ್ಲಿರುತ್ತಿದ್ದ ಒಣ ಕೊಬ್ಬರಿ ಬೆಲ್ಲ ಹಸಿ ಸಕ್ಕರೆ ಅವಲಕ್ಕಿ ಅರಳು ವಗೈರೆ ಪದಾರ್ಥಗಳನ್ನು ಸಮಯೋಚಿತವಾಗಿ ಸೇವಿಸುತ್ತಿದ್ದುದುಂಟು ಒಂದು ಸಾರಿ ನಾನು ಉಗ್ರಾಣದ ಮೇಲೆ ದಾಳಿ ಮಾಡುತ್ತಿದ್ದಾಗ ಗಿರಿಯಮ್ಮನವರು ಪುರಾಣಕ್ಕೆ ಹೋಗಿದ್ದವರು ಮನೆಗೆ ವಾಪಸ್ ಬಂದರು ಆ ಮೂರ್ತಿಗಳು ಗಿರಿ ಇವರು ನೋಡು ನೀನು ಮನೆಯಲ್ಲಿ ಇಲ್ಲದಿದ್ದಾಗ ಅಡಿಗೆ ಮನೆಗೆ ಹೋಗಿ ಕಲ್ಲು ಮರಿಗೆಗಳನ್ನೆಲ್ಲಾ ಮುಟ್ಟುತ್ತಾರೆ ಎಂದು ದೂರು ಹೇಳಿದರು ಆಕೆ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 ಇದು ತಿಳಿಯದೇನೋ ನಿನಗೆ ಮುಖ್ಯಪುರಾಣ ಬಾಲ ಬಾಲಸುತ್ತಿ ಸುರುಳಿ ಸುತ್ತಿ ಸುತ್ತಿ ಸುತ್ತಿ ಎತ್ತರವಾಗಿ ಬೆಳೆದು ರಾವಣಾಸುರನ ಸಿಂಹಾಸನಕ್ಕಿಂತ ಮೂರು ಬಾರು ಎತ್ತರವಾಗಿ ತಮ್ಮ ಬಾಲ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಿಲ್ಲವೆನೋ ಆಹಾ ಹೌದು ಹೌದು ಆಗ ರಾವಣ ಕೇಳಿದ ನೀನು ಯಾವ ಕೋತಿಯೋ ಅಂತ ಆಂಜನೇಯ ದೇವರು ನಾನು ಯಾರೇ ನಾನು ನಿನ್ನನ್ನ ಧ್ವಂಸ ಮಾಡುವುದಕ್ಕೆ ಬಂದಿರುವವನು ನೀನು ಯಾರು ಎಂದರು ಅದಕ್ಕೆ ರಾವಣ ಹೇಳಿದ ನಾನು ದಶಕಂಠ ಎಲ್ಲ ದಿಕ್ಫಾಲಕರನ್ನು ಗೆದ್ದಿದ್ದೇನೆ ಅಂತ ಆಗ ಪ್ರಾಣದೇವರು ಓಹೋ ನೀನೆಯೋ ಆ ಹತ್ತು ತೆಲೆಯ ಹುಡು ನಮ್ಮ ಕಿಷ್ಕಿಂದೆಯ ರಾಜವಾಲಿ ನಿನ್ನನ್ನೇನು ಕಂಕುಳಲ್ಲಿ ಸಿಕ್ಕಿಸಿಕೊಂಡು ಇರುಕಿಸಿದ್ದು ನೀನೆಯೋ ಆ ಕೊಯ್ ಕೊಯ್ ಗುಟ್ಟಿದ್ದು ಆಗ ಕೊಯ್ಕೊಯ್ ಗುಟ್ಟಿದ್ದು ನೋಡಿದೆಯಾ ಮೂರ್ತಿ ಹೇಗೆ ಹೇಳಿದರು ಮುಖ್ಯ ಪ್ರಾಣದೇವರು ರಾವಣನಿಗೆ ಜವಾಬನ್ನ ಸರಳ ಶ್ರದ್ಧೆ ಮೂರ್ತಿಗಳು ಮೊದಲು ಮುಸಿಮುಸಿ ನಗುತ್ತಿದ್ದರು ಆಮೇಲೆ ಗಟ್ಟಿಯಾಗಿ ನಗಲಾರಂಭಿಸಿದರು ಆದರೂ ಅಜ್ಜಿಯಲ್ಲಿ ನಿರತಿಶಯವಾದ ಪ್ರೇಮ ಮೂರ್ತಿಗಳಿಗೆ ಚಿಕ್ಕಂದಿನಲ್ಲಿಯೇ ತಾಯಿ ತೀರಿಕೊಂಡಿದ್ದರು ಅವರನ್ನು ಬೆಳೆಸಿ ಸಲಹಿಸುತ್ತಿ ಸಲಹಿ ಸಲಹುತ್ತಿದ್ದವರು ಅಜ್ಜಿಗಿರಿಯಮ್ಮನವರು ಆಕೆಯ ಮನಸ್ಸಿನ ನಜವಾದ ಸರಳತೆಯನ್ನು ಪುರಾಣ ಶ್ರದ್ಧೆಯನ್ನು ನೋಡಿ ಮೂರ್ತಿಗಳಿಗೆ ತುಂಬಾ ಗೌರವ ಆ ಸರಳ ಶ್ರದ್ಧೆಯನ್ನು ನನಗೆ ತೋರಿಸಬೇಕೆಂಬುದು ಅವರ ತಾತ್ಪರ್ಯ ಆ ತೆರೆದ ಸರಳ ಶ್ರದ್ಧೆ ಅತ್ಯಂತ ಪೂಜ್ಯವಾದದ್ದು ಅದೇ ಶರಣಾಗತಿ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 ಮೊದಲಾದ ನಾವು ಆ ಕ್ಲಬ್ನ ಮೆಂಬರುಗಳಾಗಿದ್ದೆವು ಅದರ ಉದ್ದೇಶ ಪ್ರತಿಯೊಬ್ಬರು ತಿಂಗಳಿಗೆ ಒಂದೊಂದು ಅಥವಾ ಎರಡೆರಡು ರೂಪಾಯಿ ಚಂದ ಕೊಡತಕ್ಕದ್ದು ಆ ಹಣದಿಂದ ಯಾವುದಾದರೊಂದು ಒಳ್ಳೆ ಹೊಸ ಗ್ರಂಥವನ್ನು ಧರಿಸತಕ್ಕದ್ದು ಆ ಗ್ರಂಥವನ್ನು ನಮ್ಮ ಪೈಕಿ ಯಾರಾದರೊಬ್ಬರು ಚೆನ್ನಾಗಿ ವ್ಯಾಸಂಗ ಮಾಡಿ ಅದರ ಸಾರಾಂಶವನ್ನು ಉಪನ್ಯಾಸ ರೂಪದಲ್ಲಿ ಬರೆಯತಕ್ಕದ್ದು ತಿಂಗಳಿಗೊಂದು ದಿನ ಸದಸ್ಯರೆಲ್ಲಾ ಸೇರಿದಾಗ ಆ ಪ್ರಬಂಧವನ್ನು ಓದತಕ್ಕದ್ದು ಇದರಿಂದ ಸಮಸ್ತ ಸದಸ್ಯರಿಗೂ ಒಂದು ಹೊಸ ಗ್ರಂಥದ ಪರಿಚಯವಾಗುತ್ತದೆ ಅನಂತರ ಆ ಗ್ರಂಥವನ್ನು ಕ್ಲಬ್ನ ಭಂಡಾರದಲ್ಲಿರಿಸಿದ್ದಲ್ಲಿ ಸದಸ್ಯರು ಯಾರು ಬೇಕಾದರೂ ಅದನ್ನು ತೆಗೆದುಕೊಂಡು ಹೋಗಿ ಓದಿ ಹಿಂತಿರುಗಿಸಬಹುದು ಈ ಸಂಸ್ಥೆ ಒಂದೆರಡು ವರ್ಷ ಕಾಲ ನಡೆಯುತ್ತೆಂದು ನನ್ನ ಜ್ಞಾಪಕ ಅದು ಹೇಗೆ ನಿಂತು ಹೋಯಿತು ಹೇಳಲಾರೆ ಇಂಥ ಸಂಸ್ಥೆಗಳಿಗೆ ಜನ ಉತ್ಸಾಹ ಸೇರುತ್ತಾರೆ ಕೆಲವರು ಜಂಬಕ್ಕಾಗಿ ಸೇರುತ್ತಾರೆ ಕೆಲವರು ದಾಕ್ಷಿಣ್ಯಕ್ಕಾಗಿ ಸೇರುತ್ತಾರೆ ಜಂಬಗಾರರಲ್ಲಿಯೂ ದಾಕ್ಷಿಣ್ಯಗಾರರಲ್ಲಿಯೋ ಒಂದೆರಡು ತಿಂಗಳು ಪಡೆದ ಮೇಲೆ ಉತ್ಸಾಹ ಕೂಗುತ್ತದೆ ಚಂದ ಬಾಕಿ ಬೀಳುತ್ತದೆ ಹೊಸ ಪುಸ್ತಕ ಬರಲಿಲ್ಲ ಎಂದು ಗೊಣಗಾಟ ಪ್ರಾರಂಭವಾಗುತ್ತದೆ ಪ್ರಬಂಧ ಲೇಖಕರ ವಿಷಯದಲ್ಲಿ ಆಕ್ಷೇಪಣೆ ಹೊರಡುತ್ತದೆ ಒಂದೆರಡು ವಾರಗಳಲ್ಲಿ ಸಂಸ್ಥೆ ತಂಡರಾಗುತ್ತದೆ ಬಿಸಿಸಿ ಇಷ್ಟು ಸುಲಭವಾಗಿ ಮುರಿದು ಹೋಗತಕ್ಕದ್ದೇ ನಮ್ಮ ಉತ್ಸಾಹ ಅಲ್ಲ ಖಂಡಿತವಾಗಿ ಅಲ್ಲ ಮತ್ತೊಂದು ಪ್ರಾರಂಭ ಮಾಡಿದೆವು ಅದಕ್ಕೆ ಬಿಸಿಸಿ ಎಂದು ತಮಾಷೆ ಹೆಸರು ಕೊಟ್ಟರು ಹಾಗೆಂದರೆ ಬೆಂಗಳೂರು ಸಿಟಿಸನ್ಸ್ ಕ್ಲಬ್ ಎಂದಾದರೂ ಆಗಬಹುದು ಕ್ಲಾಕ್ ಕ್ರಾಕ್ಸ್ ಕ್ಲಬ್ ಎಂದಾದರೂ ಆಗಬಹುದು ಈ ಎರಡನೇ ಅರ್ಥವೇ ನಮ್ಮ ಮನಸ್ಸಿನಲ್ಲಿ ಇದ್ದದ್ದು ಕ್ರ್ಯಾಕ್ಸ್ ಎಂದರೆ ಐಲ್ ಪೈಲೋ ಈ ಸಂಸ್ಥೆಯ ಕಾರ್ಯಕ್ರಮ ಹೇಗೆಂದರೆ ನಮ್ಮಲ್ಲಿ ಒಬ್ಬರನ್ನು ಒಂದು ಗೊತ್ತಾದ ವಿಷಯವನ್ನು ಕುರಿತ ಉಪನ್ಯಾಸ ಮಾಡುವಂತೆ ಒಪ್ಪಿಸತಕ್ಕದ್ದು ಉಪನ್ಯಾಸದ ದಿವಸ ಸದಸ್ಯ ಸದಸ್ಯರೆಲ್ಲರೂ ಭೋಜನಕ್ಕೆ ಸೇರತಕ್ಕದ್ದು ಮೊದಲು ಉಪನ್ಯಾಸ ಅದರ ಮೇಲೆ ಚರ್ಚೆ ಆಮೇಲೆ ಭೋಜನ ಹೀಗೆ ತಿಂಗಳಿಗೆ ಒಂದಾದರೂ ನಡೆಯಬೇಕಾದದ್ದು ಮೊದಲ ಇದರಂತೆ ನಾವು ಸೇರಿದ ಮೊದಲನೆಯ ಮೊದಲನೆಯ ಸಭೆಯಲ್ಲಿಯೇ ಕೊಚ್ಚ ವ್ಯತ್ಯಾಸವಾಯಿತು ಭೋಜನ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ತರಬೇಕೆಂದು ಅಪ್ಪಣ್ಣನವರನ್ನು ಕೇಳಿಕೊಂಡಿದ್ದೆವು ಉಪನ್ಯಾಸದ ಸ್ಥಳ ಐರಿಷ್ ಪ್ರೆಸ್ಸಿನ ಕಟ್ಟಡ ಅದು ಸಿದ್ಧಿಕಟೆಯಲ್ಲಿರುವ ಗುಂಡೋಪಂತರ ಮನೆ ಅಲ್ಲಿ ಒಂದು ದೊಡ್ಡ ಕೋಣೆಯಲ್ಲಿ ಒಂದು ಪಕ್ಕದಲ್ಲಿ ಜಮಖಾನ ಹಾಸಿ ಹೂ ಗಂಧ ಇಟ್ಟು ಉಪನ್ಯಾಸದ ಏರ್ಪಾಟು ಇನ್ನೊಂದು ಪಕ್ಕದಲ್ಲಿ ಭೋಜನದ ಏರ್ಪಾಟು ಭೋಜನ ಸಾಮಗ್ರಿಗಳು ಬಂದು ಗಮಗಮಾಯಿಸುತ್ತಿದ್ದವು ಅಂದಿನ ಉಪನ್ಯಾಸಕರ್ತರು ವರದಾಚಾರ್ಯರು ಇವರು ಸೊಗಸಾದ ಮಾತುಗಾರರು ಅವರು ಕೋಣೆಯಳಕ್ಕೆ ಕಾಲಿಡುತ್ತಲೇ ಒಂದೆರಡು ಸಲ ಗಟ್ಟಿಯಾಗಿ ಉಸಿರಳೆದರು ಯಾರೋ ಒಬ್ಬರು ಹೇಳಿದರು ಉಪನ್ಯಾಸ ದರದ ಮೇಲೆ ಊಟ ಎಲ್ಲಾದರೂ ಉಂಟೆ ಅನ್ನ ಪರಬ್ರಹ್ಮ ಸ್ವರೂಪ ಅದಕ್ಕೆ ಅವಮಾನ ಮಾಡುತ್ತಾರೆಯೇ ಉಪನ್ಯಾಸ ಇಲ್ಲಿ ಹೋಗುತ್ತದೆ ಮೊದಲು ಊಟವಾಗಿ ಬಿಡಲಿ ಇದು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 ಅಹೊತ್ತು ಹೊತ್ತು ಅಪ್ಪಣ್ಣನವರದೆ ಸರಬರಾಯಿ ಆ ದಿನದ ವಾದ ಇನ್ನೊಂದು ರೀತಿ ಊಟವೆಂಬುದು ಜುಜುಬಿ ವಿಚಾರ ಉಪನ್ಯಾಸ ಗನವಿಚಾರ ವಿಚಾರ ಮೊದಲು ಜುಜುಬಿ ವಿಚಾರವನ್ನು ಮುಗಿಸಿದರೆ ಒಂದೇ ಮನಸ್ಸಿನಿಂದ ಘನ ಕೂಡಬಹುದು ಸಭಿಕರೆಲ್ಲ ಏಕಮುಖದಿಂದ ಇದನ್ನು ಅಂಗೀಕರಿಸಿದರು ಅಂದು ಈರುಳ್ಳಿ ಬದನೆಕಾಯಿ ಇತ್ಯಾದಿ ತರಕಾರಿಗಳ ಹುಳಿ ಅಗಲಗಲವಾದ ಹಪ್ಪಳ ಬಳೆದಂಡಿನ ದಿಂಡಿನ ಅರಳು ಸಂಡಿಗೆ ಕೀರು ಚಿರೋಟಿ ಅಂಬಡೆ ವ ಗೈರೆಗಳೆಲ್ಲ ಭೋಜನವಾದ ನಂತರ ತಾಂಬೂಲ ಚರ್ವಣಕ್ಕೆ ಕುಳಿತೆವು ಗಂಟೆ ಹತ್ತರ ಸುಮಾರಿಗೆ ಬಂದಿತ್ತು ಮೂರ್ತಿಗಳು ಪ್ರಬಂಧವನ್ನು ಓದತಕ್ಕದ್ದೆಂದು ಕೇಳಿಕೊಂಡದ್ದಾಯಿತು ಅವರು ಎರಡು ಹಾಳೆ ತಿರುಗಿಸುವಷ್ಟರಲ್ಲಿ ಅಲ್ಲಿದ್ದ ಹದಿನೈದು ಮಂದಿಯಲ್ಲಿ ಐದು ಜನ ರೆಪೆ ಮುಚ್ಚಿದ್ದರು ಇನ್ನೈದು ಜನರ ಕೊರಕೆ ಕೇಳಿಸುತ್ತಿತ್ತು ವರದಾಚಾರ್ಯರು ಭೀಮರಾವ್ ನಾನು ಈ ಮೂರು ನಾಲ್ಕು ಮಂದಿ ಮಾತ್ರ ಮನಸ್ಸು ಗಟ್ಟಿ ಮಾಡಿಕೊಂಡು ರೆಪೆ ಬಿಟ್ಟು ಕುಳಿತಿದ್ದೆವು ಇನ್ನೈದು ನಿಮಿಷಗಳಾದ ಮೇಲೆ ವರದಾಚಾರ್ಯರು ಹೇಳಿದರು ವಿಶಲ್ ಟೇಕ್ ಇಟ್ ಎಸ್ ರೀಡ್ ಕೃಷ್ಣಯ್ಯರ್ ವಿ ವಿಲ್ ಪ್ರಿಂಟ್ ಇಡ್ ಇನ್ ದಿ ಕರ್ನಾಟಕ ವಿಮೆ ರೀಡ್ ಇಟ್ ಆಫ್ ವರ್ಸ್ ವಿದ್ಯುತ್ಗೆ ಪ್ರತಿಫಲ ಕೆಲವು ವಾರಗಳಾದ ಮೇಲೆ ಆ ಉಪನ್ಯಾಸ ಪತ್ರಿಕೆಯಲ್ಲಿ ಅಚ್ಚಾಯಿತು ಅದನ್ನು ಓದಿದ ಒಬ್ಬ ದೊಡ್ಡ ಮನುಷ್ಯರು ಮೂರ್ತಿಗಳವರಲ್ಲಿ ಸರಿಗೆ ಮಾತನಾಡುವವರು ಅವರು ಹೇಳಿದರು ಏನಪ್ಪ ಮೂರ್ತಿ ನೀನು ಬರೆದಿರುವುದು ಅದೇನೋ ಗ್ರೋಷಸ್ ಅಂತೀಯಲ್ಲ ಅಟ್ರೋಶಸ್ ಆಗಿದೆಯಲ್ಲ ಅದೆಲ್ಲ ನಮ್ಮ ತಲೆಗೆ ಹಿಡಿಯುತ್ತೀಯೇ ಇದು ವಿದ್ವತ್ತಿಗೆ ದೊರೆತ ಪ್ರತಿಫಲ ಇಂಥ ಸಂಸ್ಥೆಗಳನ್ನು ಇನ್ನೂ ಮೂರು ನಾಲ್ಕನ್ನು ನಾವು ಹುಟ್ಟು ಹಾಕಿದೆವು ಮೂರ್ತಿಗಳ ಉತ್ಸಾಹ ಹಾಸ್ಯ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 ಿದ್ದ ದಿನವಿಲ್ಲ ಸಾರ್ವಜನಿಕ ಪ್ರಯತ್ನಗಳು ಮೂರ್ತಿಗಳು ನಾನು ಸೇರಿ ಮಾಡಿದ ಸಾರ್ವಜನಿಕ ಪ್ರಯತ್ನಗಳು ಎಷ್ಟೆಂಬುದು ನೆನಪಿಲ್ಲ ಅಂತ ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಬಹುಶಃ ನಮ್ಮೊಡನೆ ಇರುತ್ತಿದ್ದ ಅವರು ಮತ್ತು ಕೆಎಸ್ ಕೃಷ್ಣಯ್ಯರ್ ಕೃಷ್ಣಯ್ಯ ಅವರು ಐರಿಷ್ ಪ್ರೆಸ್ನಲ್ಲಿ ಕಟ್ಟಡಕ್ಕೆ ಅಂಟಿಕೊಂಡಂತೆ ಒಂದು ಸಣ್ಣ ಕೊಠಡಿ ಇತ್ತು ಅದು ಹೊರಚಾಗಿ ಬೀದಿಯಿಂದ ಜನ ಬರಲು ಅನುಕೂಲಿಸುವಂತೆ ಇತ್ತು ಅಲ್ಲಿ ನಾವು ಪಾಪ್ಯುಲರ್ ಎಜುಕೇಶನ್ ಲೀಗ್ ಎಂಬ ಸಂಸ್ಥೆಯನ್ನು ಆರಂಭಿಸಿದೆವು ಅದರಲ್ಲಿ ಒಂದು ವಾಚನಾಲಯ ವಾರಕ್ಕೊ ಎರಡು ವಾರಕ್ಕೊ ಒಮ್ಮೆ ಉಪನ್ಯಾಸ ಉಪನ್ಯಾಸವೆಂದರೆ ನಮಗೆ ಸುಲಭವಾಗಿ ದೊರೆಯುತ್ತಿದ್ದದ್ದು ವರದಾಚಾರ್ಯರ ಅವರು ನಗುತ್ತಾ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 ಸಂದುವಳೆ ಹಿಡಿತವೇ ಇಲ್ಲ ಸಂಬಳ ಆ ಕಾಲದ ದರ್ಜೆಗೆ ಭಾರೀದೆಂದು ಕಂಡರು ಅವರು ನಿತ್ಯ ಪುರಂದರದಾಸರು ಕೋಆಪರೇಟಿವ್ ಸೊಸೈಟಿಗಳು ಬ್ಯಾಂಕ್ಗಳು ಇಲ್ಲದೆ ನಮಗೆ ಸಾಲ ಎಲ್ಲಿ ಹುಟ್ಟಬೇಕು ನಮ್ಮ ಮಾನ ಹೇಗೆ ಉಳಿಯಬೇಕು ಎಂದು ಪದೇ ಪದೇ ಹೇಳುವರು ಅವರು ತೊಡುತ್ತಿದ್ದ ದಿರಸು ಹಳೆಯ ಹಳ್ಳಿ ಮೇಸ್ಟರದು ಸುಖು ಸುಕ್ಕಾದ ಈಜಾರು ಪಂಚೆ ಸುಖುಸುಕ್ಕಾದ ಕೋಟು ಅವರ ಕೋಟನ್ನಂತೂ ನಾನು ವರ್ಣಿಸಲಾರೆ ಅವರೇ ನಗುವರು ಒಂದು ಸಂದೇಹ ಒಂದು ದಿನ ಮೂರ್ತಿಗಳು ಬಚ್ಚಲುಮನೆಯ ಕಡೆ ಹೊರಡಲು ತಂಬಿಗೆಯಲ್ಲಿ ನೀರು ಎತ್ತಿ ಹಿಡಿಯುವಷ್ಟರಲ್ಲಿ ಅವರಿಗೆ ಒಂದು ಸಂದೇಹ ನನ್ನನ್ನು ಕೇಳಿದರು ಏನ್ರಿ ದ್ವೈತ ರೀತಿಯಲ್ಲಿ ಲೈ ನೀಡ್ಸ್ ಪಾಸ್ಕಲ್ ಹೇಳುವುದಕ್ಕೂ ಏನು ವ್ಯತ್ಯಾಸ ಎರಡೂ ಸಮಸಮಾನವಾಗಿ ಕಾಣುತ್ತದಲ್ಲ ನಾನು ಈ ಪ್ರಶ್ನೆ ಈಗಲೇ ಫೈಸಲಾಗಬೇಕೋ ಅಥವಾ ನೀವು ಆ ಕೆಲಸ ಮುಗಿಸಿಕೊಂಡು ಬರುವವರೆಗೂ ಪುರುಸತ್ತುಂಟು ನಾನು ಹೀಗೆ ಹೇಳುವವರಿಗೆ ಸಂದರ್ಭದ ಸ್ವಭಾವ ಅವರಿಗೆ ಗೋಚರಿಸಿರಲಿಲ್ಲ ನನ್ನ ಮಾತು ಕೇಳುತ್ತಲೇ ತಂಬಿಗೆಯನ್ನು ಅಲ್ಲಿಯೇ ನೆಲದ ಮೇಲೆ ಕುಕ್ಕಿ ನಗುವಿನಲ್ಲಿ ಎಲ್ಲವನ್ನೂ ಮರೆತು ಹೀಗೆ ಪದೇ ಪದೇ ಆಗುತ್ತಿತ್ತು ಯಾವ ಪ್ರಶ್ನೆಯಾಗಲಿ ಅದನ್ನು ಅವರು ಇದ್ ಎಂದು ನಿರ್ಣಯಿಸುತ್ತಿರಲಿಲ್ಲ ಸಾಮಾನ್ಯವಾಗಿ ಅವರು ಮಚ್ ಮೈ ಬಿ ಸೆಡ್ ಆನ್ ಬೋತ್ ಸೈಡ್ಸ್ ಎಂದು ಅಡಿಸನ್ ಪ್ರಬಂಧಕಾರನು ತನ್ನ ಕಥಾನಾಯಕನ ಬಾಯಿಯಿಂದ ಹೇಳುವಂತೆ ಉತ್ತರ ಕೊಡುವರು ಆಗ ನಾವು ಯಾರಾದರೂ ಮೂರ್ತಿ ಈಗ ನೀವು ಜಡ್ಜಿಯಾಗಿದ್ದರೆ ಹೇಗೆ ತೀರ್ಮಾನಿಸುತ್ತಿದ್ದೀರಿ ಎಂದು ಕೇಳಿದರೆ ಭಗವಂತ ನನ್ನನ್ನು ಆ ಸಂಕಟಕ್ಕೆ ಸಿಕ್ಕಿಸಲಿಲ್ಲ ಎನ್ನುವರು ನಿರ್ಣಯ ಮಾಡುವ ಜವಾಬ್ದಾರಿಗೆ ಅವರು ಸಿದ್ಧರಾಗಿರಲಿಲ್ಲ ಸ್ವಯಂಪಾಕ ಮೂರ್ತಿಗಳಿಗಾಗಿ ಬೆಳಿಗ್ಗೆ ಆಗಾಗ ತಾವು ಏಕಾಏ ಏಕಾಕಿಯಾಗಿರಬೇಕೆಂಬ ಯೋಚನೆ ಬರುತ್ತಿತ್ತು ಆ ಸೇವಿ ಲಗ್ವಾಶಿ ಬೇರೆಯಾಗಿ ಒಬ್ಬಂಟಿಯಾಗಿರುವುದು ಊಟ ಹಗುರ ಮಾಡಿಕೊಳ್ಳುವುದು ಈ ನಿಯಮವನ್ನು ತಾವು ಅನುಸರಿಸಬೇಕೆಂದು ಅವರ ಮನಸು. ಇದಕ್ಕಾಗಿ ಆಗಾಗ ಸ್ವಯಂಪಾಗದ ಉಚ್ಚು. ಒಂದು ದಿನ ಶ್ರೀನಿವಾಸ ಶಾಸಿಗಳು ಮೈಸೂರಿಗೆ ಬಂದಿದ್ದಾಗ ಅವರು ನಾನು ಮೂರ್ತಿಗಳ ಮನೆಗೆ ಹೋದೆವು ಶಾಸಿಗಳಿಗೆ ಮೂರ್ತಿಯವರಲ್ಲಿ ತುಂಬಾ ಗೌರವ ಪ್ರೀತಿ ನಾವು ಮನೆಯೊಳಗೆ ಕಾಲಿಟ್ಟು ಆತ ನನ್ನ ನಡುಮನೆಯಲ್ಲಿ ಕಾಣದೆ ಆಗ ಆತ ಬಹುಶಃ ತನ್ನ ಕೋಣೆಯಲ್ಲಿ ಏಕಾಂತವಾಗಿ ಗ್ರಂಥ ವ್ಯಾಸಂಗದಲ್ಲಿರಬಹುದೆಂದು ಆ ಕೋಣೆಯ ಬಾಗಿಲನ್ನು ನೋಡಿದೆವು ನಾವು ನೋಡಿದ್ದೇನು ಮೂರ್ತಿಗಳು ಸ್ಟೌವ್ ಮುಂದೆ ಕುಳಿತು ಪಾತ್ರೆಯಲ್ಲಿ ಏನನ್ನೋ ಬೇಯಿಸುತ್ತಾ ಕೈಯಲ್ಲಿ ಆಲೂಗೆಡ್ಡೆಯನ್ನು ಹೆಚ್ಚುತ್ತಿದ್ದರು ನಾವು ದಿಡಿರನೆ ಅವರಿಗೆ ಕಾಣಿಸಿದ ಕೂಡಲೇ ಅವರು ಗಾಬರಿಯಿಂದ ಎದ್ದು ನಿಂತು ನಮ್ಮನ್ನು ಸ್ವಾಗತಿಸಿದರು ಆದರೆ ಆ ಅವಸರದಲ್ಲಿ ಪಾತ್ರೆಗೆ ಕೈಯೋ ಕಾಲೋ ತಗಲಿ ಅದು ಉರುಳಿತು ನೀರು ಚೆಲ್ಲಿತು ನಾನು ಕೇಳಿದೆ ಮೂರ್ತಿ ಇದೇನೋ ಅವಸ್ಥೆ ಸ್ವಯಂಪಾಕದ ಹುಚ್ಚೇನು ನಿಮ್ಮ ಕೈಯಲ್ಲಿ ಇದಾಗುತ್ತದೆಯೇ ಅರ್ಧವೆಂದ ಅನಾ ತಿಂದು ಕಾಯಿಲೆ ಮಲಗಿರಿ ಅಷ್ಟರೊಳಗಾಗಿ ನನ್ನ ಮಾತು ಕೇಳಿಸಿಕೊಂಡ ಮೂರ್ತಿಗಳ ಹೆಂಡತಿ ಶ್ರೀಮತಿ ನರಸಮ್ಮನವರು ಒಳಗಿನಿಂದ ನಾವಿದ್ದ ಅಡುಗೆ ಬಂದು ನನ್ನನ್ನು ಕುರಿತು ನೋಡಿಪ್ಪ ಇವರು ಮಾಡುವುದನ್ನ ನಾನು ಎಷ್ಟು ಹೇಳಿದರೂ ಕೇಳುವುದಿಲ್ಲ ಅದೇನೋ ನಿಯಮವಂತೆ ನಿಯಮ ನಾನು ನಿಯಮದಿಂದ ಮಾಡಿದ ಅಡಿಗೆ ಅವರಿಗೆ ಬೇಡವಂತೆ ನಾನು ಇನ್ನೂ ಯಾಕೆ ಇರುವುದು ಹೀಗೆ ಅಸಮಾಧಾನದಿಂದ ನಿಷ್ಠೂರ ಮಾತನಾಡಿದರು ಮೂರ್ತಿಗಳು ಮಹಾಕನಿಕರವಂತರು ಹೋಗಲಿ ಅದೆಲ್ಲಾ ತಪ್ಪಾಯಿತು ಬಿಡಿ ಎಂದು ಕ್ಷಮೆ ಬೇಡಿದರು ಈಗ ಶ್ರೀಮತಿ ನರಸಮ್ಮನವರನ್ನು ಕುರಿತು ಹೇಳಬೇಕೆನ್ನಿಸುತ್ತದೆ ಆಕೆ ಶ್ರೀಮಂತರ ಆಕೆ ಆಕೆಯ ತಂದೆಯ ಸುಪ್ರಸಿದ್ಧರಾಗಿದ್ದ ಗವರ್ಮೆಂಟ್ ಅಡ್ವೊಕೇಟ್ ಜನರಲ್ ಎಸ್ ನಾರಾಯಣರಾಯರು ಭದ್ರಾಶಯ ಅವರ ಮನೆ ಹೀಗೆ ಐಶ್ವರ್ಯವಂತರ ಮನೆಯಲ್ಲಿ ಹುಟ್ಟಿ ಬೆಳೆದವರಾದರೂ ಶ್ರೀಮತಿ ನರಸಮ್ಮನವರು ಗರ್ವವಿಲ್ಲದವರು ಮಹಾ ಆಚಾರ ನಿಷ್ಠರು ಮಡಿಗಾಗಿಯೂ ಭಗವತ್ ಸೇವೆಗಾಗಿಯೂ ತಮ್ಮ ಜೀವಮಾನವನ್ನು ತೆಗೆದವರು ಅಂತ ಪತಿವ್ರತ ಶ್ರೋಮಣಿಯನ್ನು ನೆನೆಸಿಕೊಳ್ಳುವುದೇ ಒಂದು ಪುಣ್ಯ ನೀತಿಗುಣ ನಾವು ನಾಲ್ವರೈವರು ಸ್ನೇಹಿತರು ಆ ಕಾಲದಲ್ಲಿ ಶೇಷಾದ್ರಿ ಮೆಮೋರಿಯಲ್ ಕಟ್ಟಡದಲ್ಲಿದ್ದ ಸೆಂಚುರಿ ಕ್ಲಬ್ನಲ್ಲಿ ಸಂಜೆ ಸಂಜೆಯೂ ಸೇರುತ್ತಿದ್ದೆವು ಕೊಂಚ ಉಪಹಾರ ತುಂಬಾ ಹರಟೆ ಚರ್ಚೆ ಇದು ನಮ್ಮ ಕಾರ್ಯಕ್ರಮ ಒಂದು ಸಂಜೆ ಮೂರು ನಾಲ್ಕು ಮಂದಿ ಸ್ನೇಹಿತರು ನಮ್ಮ ಜೊತೆಗೆ ಸೇರಿದರು ಅದೇ ಸಂಜೆ ಆರೂವರೆ ಗಂಟೆಗೆ ವೈಎಂಸಿಎ ಸಭಾಮಂದಿರದಲ್ಲಿ ಒಂದು ಉಪನ್ಯಾಸದ ಏರ್ಪಾಟಿತ್ತು ಉಪನ್ಯಾಸ ಕೊಡತಕ್ಕವರು ಮದ್ರಾಸಿನ ಒಬ್ಬ ಪ್ರಸಿದ್ಧ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 ಒಬ್ಬರು ಒಂದು ಚೇಷ್ಠಿಯ ಮಾತನಾಡಿದರು ಅವರೊಡನೆ ಕೋಆಪರೇಟ್ ಮಾಡುವುದಕ್ಕೆ ನಾನು ಯಾವಾಗಲೂ ಸಿದ್ಧ ಮೂರ್ತಿಗಳ ಮುಖ ಆ ಕ್ಷಣವೇ ಕಪ್ಪು ತಿರುಗಿತು ಬೇರೆ ಕಡೆ ಮುಖ ಮಾಡಿದರು ಆ ಇಬ್ಬರೊಡನೆ ಮಾತು ನಿಂತು ಹೋಯಿತು ಅವರು ಹೊರಟು ಮೇಲೆ ಅಂಥವರೊಡನೆ ಮಾತು ಬೆಳೆಸಬಾರದು ಎಂದರು ಇಂಥದ್ದು ಅವರ ಸ್ವಭಾವ ಅಶ್ಲೀಲದ ಸೂಚನೆಯನ್ನು ಕೂಡ ಅವರು ಸಹಿಸುತ್ತಿರಲಿಲ್ಲ ಸಾಹಿತ್ಯ ವಿಮರ್ಶೆ ಒಂದು ಸಾರಿ ನಾನು ಸ್ವಿನ್ಬರ್ನ್ ಕವಿಯ ವಾಗ್ದೋರಣೆಯಿಂದ ಮೋಹಿತನಾಗಿದೆ ಆ ಮೋಹದ ಹೊಸತಿನಲ್ಲಿ ಬಹುಶಃ ಎಲ್ಲಾ ಸ್ವಿನ್ಬರ್ನ್ ಕಾವ್ಯಗಳನ್ನು ಆತನ ಪತ್ರಗಳನ್ನು ಓದಿ ಆ ಉತ್ಸಾಹವನ್ನು ಮೂರ್ತಿಗಳಲ್ಲಿ ಹೇಳಿಕೊಂಡೆ ಅವರು ಕೊಂಚ ನಕ್ಕು ಹೌದು ಹೌದು ಜುವೆನೈಲ್ ಮೈಂಡ್ಸ್ಗೆ ಅದು ಬಹಳ ಮೋಹಕವಾದದ್ದು ಎಂದು ಟೀಕೆ ಮಾಡಿದರು ನನಗೆ ತುಂಬಾ ಕೋಪ ಬಂತು ಏನೋ ಬಿರುಸಾಗಿ ಜವಾಬು ಹೇಳಿದೆ ಮೂರ್ತಿಗಳು ಹೌದು ಹೌದು ಇದೆಲ್ಲ ಸ್ವಿನ್ಬರ್ನ್ ಅವೇಶ ಎಂದರು ಆಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆಯಿತು ಆಗ ನಾನು ಎಡ್ಮಂಡ್ ಘಾಸ್ ಎಂಬ ಪ್ರಸಿದ್ಧ ಕಾವ್ಯ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 ನನ್ನ ಯೋಗ್ಯತೆಯ ಪರಿಮಿತಿಗೆ ಒಳಪಟ್ಟು ತಿದ್ದಿ ಪರಿಷ್ಕಾರ ಪಡಿಸಿದವರು ನರಸಿಂಹಮೂರ್ತಿಗಳು ಸೌಜನ್ಯ ಉದಾತ್ತ ಮನಸ್ಕತೆ ಪ್ರಾಮಾಣಿಕತೆ ಈ ಗುಣಗಳ ವಿಷಯದಲ್ಲಿ ನನಗೆ ಆದರ್ಶಪ್ರಾಯರಾಗಿ ಗುರುಸ್ಥಾನದಲ್ಲಿರುವ ಆ ಮಹನೀಯರಿಗೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ